ನಮಸ್ಕಾರ ನಾನು ಹಂದಲ್ಗೆರೆ ಗಿರೀಶ್ ನನ್ನ ಬೇರು ಅನ್ನೋ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ ಇಲ್ಲೇ ನಾನು ವಾಸಿಸುತ್ತಿರುವುದು ಈ ಮಹಾನಗರದ ಗಲ್ಲಿ ಮಹಡಿಗಳಲ್ಲಿ ನನ್ನ ಆತ್ಮದ ಬೇರು ಇಳಿದಿರುವುದು ಮಾತ್ರ ಅಲ್ಲೇ ತಲೆಮಾರುಗಳು ನೇಗಿಲು ಸವಿಸಿದ ನಮ್ಮ ಹೊಲದಲ್ಲಿ ಎರೆ ಹುಳುಗಳೊಡನೆ ಸರಸವಾಡುತ್ತ ತೊಟ್ಟಿಕ್ಕುವ ಜಪುಣನಲ್ಲಿ ಬಕೇಟು ನೀರಲ್ಲೇ ಜಳಕ ಮನಸು ಜಿಗಿಯುವುದು ಮಾತ್ರ ಊರಿನ ಕೆರೆಗೆ ಪಾದಗಳಿಗೆ ಮೀನು ಮುತ್ತಿಡುವ ಪುಳಕಕ್ಕೆ ಎಲ್ಲವೂ ಬಿಕರಿಗಿರುವ ಈ ನಗರದ ಸಾಲು ಸಾಲು ಅನ್ನದಂಗಡಿ ಅಂಗಳದಲ್ಲಿ ಗಂಗಳ ತುಂಬ ಉಂಡರೂ ಹಸಿಲಿಂಗುವುದು ಮಾತ್ರ ಕಿತ್ತಾಡಿ ಹಿಟ್ಟಿನ ಮಡಕೆ ಸೀಕು ಗುಡ್ಡೆ ಬಾಡಿನ ಕೌಸು ಸುಟ್ಟು ತಿಂದ ಕಾಚಕ್ಕಿ ಅವರೆಸೊಗಡು ಅವನ ಬೆರಳ ಗುರುತಿನ ರೊಟ್ಟಿಗೆ ಉತ್ತಿ ಬಿತ್ತಿ ಬೆಳೆವಾಗ ಉಸಿರುಗಂಟಿದ ಮಣ್ಣಿನ ಗಮ ಮೈಗಂಟಿದ ಸಗಣಿ ಗಂಜಲದ ಕಮಟು ಈ ನಗರದ ಯಾವ ಅತ್ತರೂ ಪೂಸಿಕೊಂಡರೂ ಮಾಸುತ್ತಿಲ್ಲ ಸಮಯ ಸೋರುವ ಟ್ರಾಫಿಕ್ ಸಿಗ್ನಲ್ ಧಾವಂತದಲ್ಲಿ ಭರವಸೆ ಹೊತ್ತು ತರುವ ಮಳೆ ಮೋಡಗಳೆಡೆಗೆ ಕಣ್ಣಾಯಿಸುತ್ತೇನೆ ರಾತ್ರಿ ಝಗಮಗಿಸುವ ಬೀದಿ ದೀಪಗಳ ನಡುವೆ ಕಳೆದು ಹೋಗುವ ಬಾಲ್ಯದ ಚಂದಿರನ ಇಣುಕುತ್ತೇವೆ ಎದೆಕೊರೆವ ರೈತರ ಆತ್ಮಹತ್ಯೆ ಸುದ್ದಿಗೆ ಸ್ತಬ್ಧನಾಗಿ ಕದವಿಕ್ಕಿ ಮಲಗುತ್ತೇನೆ ನೇಗಿಲಗೆರೆ ಗದ್ದೆ ನಾಟಿ ಸುಗ್ಗಿಯ ಕನಸು ಇರುಳಜ್ಜಿಗುತ್ತವೆ ಮುಂಜಾನೆ ಊರ ನೆನಪು ತುಂಬಿಕೊಂಡಿರುವ ಕುಂಡದಲ್ಲಿ ಹಿಡಿ ಧಾನ್ಯ ಬೀಜ ಬಿರಿಯುವ ಸದ್ದಿಗೆ ಹಗುರಾಗುತ್ತೇನೆ ಇಲ್ಲೇ ನಾನು ವಾಸಿಸುತ್ತಿರುವುದು ಈ ಮಹಾನಗರದ ಗಲ್ಲಿ ಮಹಡಿಗಳಲ್ಲಿ ಬೇರು ಮಾತ್ರ ಅಲ್ಲೇ ಬೇರು ಮಾತ್ರ ಅಲ್ಲೇ ಧನ್ಯವಾದಗಳು